ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಶ್ರೀ ಗಣೇಶಾಯ ನಮಃ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ ದಂಬೆ ಪುಣಚ ಶಂಕರಭವೋತ್ಪಾದರ ಭೋತ್ಪಾದರ ಶರಣಾಗುತ್ತಾ ಶ್ರೀ ಶ್ರೀ ಸಚ್ಚಿದಾನಂದೇ ಸರಸ್ವತಿ ಸ್ವಾಮೀಜಿಗಳ ಚರಣತರಗಳಲ್ಲಿ ವಂದಿಸುತ್ತಾ ವಿದ್ವಾನ್ ಮಹಾಮಹೋಪಾಧ್ಯಾಯ ಡಾಕ್ಟರ್ ಕೆ ಜಿ ಸುಬ್ರಹ ಶರ್ಮರ ಚರಣತರಗಳಲ್ಲಿ ಶರಣಾಗುತ್ತ ಶ್ರೀ ಶ್ರೀ ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿಗಳ ಕೃತಿಯಾದಂತಹ ಸಮುದ್ರ ಮಥನ ಇದರ ಬಗ್ಗೆ ನಾವು ನೋಡ್ತಾ ಇದ್ದೇವೆ ಐದು ತರಂಗಗಳು ಈಗಾಗಲೇ ನೋಡಿದೆವು ಆರನೇ ತರಂಗ ಇವತ್ತು ಕಾಮಧೇನು ಉತ್ಪತ್ತಿ ಕಾಮಧೇ ಉತ್ಪತ್ತಿ ಅಂದರೆ ನಾರಾಯಣನ ಅಪ್ಪಣೆಯಂತೆ ನಾವು ಈಗ ನಿನ್ನೆ ನೋಡಿದ್ದು ಬಗೆ ಬಗೆಯ ಸೊಪ್ಪು ಸೆದೆ ಗಿಡ ಬಳ್ಳಿ ಇವುಗಳನ್ನೆಲ್ಲ ಸಮುದ್ರದಲ್ಲಿ ಮೊದಲೇ ತಂದು ಹಾಕಿದ್ದರು ಅವುಗಳನ್ನೆಲ್ಲ ಕಡಿಯುವುದರಿಂದ ಅವು ಒಡೆದ ಚೂರ್ಣವಾಗಿ ಮುದ್ದೆಗಟ್ಟಿ ಕೊನೆಗೆ ಸಮುದ್ರ ನೀರನ್ನ ಬೆರೆತು ಹೋದವು ಆಮೆಯ ಕ್ರಮಕ್ರಮವಾಗಿ ಕಡಿಯುತ್ತಾ ಕಡಿಯುತ್ತಾ ನೀರಿನ ಮೇಲೆ ಏನೋ ಹಾಲಿನ ಕೆನೆಯಂತೆ ಸ್ವಲ್ಪ ಪರೆಗಟ್ಟಿಕೊಂಡಿತ್ತು ಸರ್ಪ ಹೊತ್ತೆ ಅದು ಬೆಣ್ಣೆ ಅಂತಾಯಿತು ಮತ್ತು ಸ್ವಲ್ಪ ಹೊತ್ತ ಆ ಕಡಿತದ ಬಿಸಿಯಲ್ಲಿ ಕರಗಿ ಮತ್ತೆ ಸಮುದ್ರದಲ್ಲಿ ಮಾಯವಾಯಿತು ಈ ಸಂಸಾರ ಸಮುದ್ರದಲ್ಲಿ ವಿಷಯ ಭಾರವಾಗಿರುವ ಅಂತಃಕರಣವೆಂಬ ಮಂದರಾದ್ರಿಯನ್ನು ಸದ್ವಾಸನೆಗಳೆಂಬ ದೇವತೆಗಳು ಅಸದ್ವಾಸನೆಗಳೆಂಬ ಅಸುರರು ಒಂದೊಂದು ಕಡೆಗೆ ನಿಂತು ಹಿಗ್ಗಾಮುಗ್ಗಾ ಎಳೆದು ಕಡೆಯುವಾಗ ಎಂತೆಂಥ ಅದ್ಭುತಗಳು ಮೇಲಿನ ತೋರಿಕೊಳ್ಳುತ್ತವೆ ಈಗ ಕಾಮಧೇನುವಾದಿಗಳ ಉತ್ಪತ್ತಿ ಆರನೇ ತರಂಗ ಹೀಗೆ ಪರಮೋತ್ಸಾಹದಿಂದ ಕೂಡಿ ದೇವಾಸುರರು ಸಾಗರವನ್ನು ಬಹುಕಾಲ ಕಡಿಯುತ್ತಿದ್ದರೂ ಭಗವಂತನ ಅಪ್ಪಣೆಯಾಗಿದ್ದಂತೆ ಅಮೃತವೇನೂ ಉತ್ಪತ್ತಿ ಆಗಲಿಲ್ಲ ಹಾಗೆ ಕಡೆದು ಹೀಗೆ ಕಡೆದು ನೋಡಿದರೂ ಅಮೃತ ಉತ್ಪತ್ತಿ ಇಲ್ಲ ಸ್ವಲ್ಪ ಸುಧಾರಿಸಿಕೊಂಡು ಮತ್ತೆ ಕಡದರೂ ಅಮೃತ ಉತ್ಪತ್ತಿ ಇಲ್ಲ ಮತ್ತೆ ಬೇಗ ಬೇಗನೆ ಕಡೆದು ನೋಡಿದರೂ ಅಮೃತ ಉತ್ಪತ್ತಿ ಆಗಲಿಲ್ಲ ಕೆಲವು ಕಾಲ ಒಂದೇ ಸಮಯ ಕಳೆದು ಯಾವ ಅಮೃತವೂ ಇಲ್ಲ ಹೀಗೆ ಕಡೆದು ಕಡೆದು ಸಾಕಾಗಿ ದೇವತೆಗಳು ಹಸಿರು ಒಬ್ಬರ ಮುಖವನ್ನು ಒಬ್ಬರು ನೋಡ ಹತ್ತಿದರು ಸ್ವಲ್ಪ ಹೊತ್ತಿನಲ್ಲಿ ಎದರಿಗೂ ಬೇಸರವಾಗಿ ಊಹಿಸೆಂದು ಕೂತರು ಆದರೆ ಚತುರ್ಮುಖ ಬ್ರಹ್ಮನು ಬೇಸರ ಪಡಲಿಲ್ಲ ಸ್ವಲ್ಪ ಹೊತ್ತಿನಲ್ಲಿ ಅವರನ್ನೆಲ್ಲ ಬೆನ್ನು ಚಪ್ಪರಿಸಿದನು ದಿನ ತಟ್ಟಿದೆ ಕಾರ್ಯವು ತುಸು ಕಷ್ಟವಾಗಿದ್ದರೆ ಸುಮ್ಮನೆ ತಲೆಯ ಮೇಲೆ ಕೈಯೋಡಿಸಿಕೊಂಡು ಕೂರಬಹುದೇ ನಡುವೆ ಬರಬಹುದಾದ ಅಡ್ಡಿಗಳಿಗೆ ಎದೆಗಿಡದೆ ಸ್ಥಿರ ಪ್ರಯತ್ನದಿಂದ ಕಾರ್ಯವು ಕೈಗೂಡುವವರೆಗೂ ಕೆಲಸವನ್ನು ಕೈಬಿಡದೇ ಇರುವುದೇ ಧೀರರ ಲಕ್ಷಣವು ಎಂದು ಅಡಿಗಡಿಗುವವರಿಗೆ ಧೈರ್ಯವನ್ನು ಹೇಳಿ ಹುರಿದುಂಬಿಸುತ್ತಿದ್ದ ಅವನ ಪ್ರೋತ್ಸಾಹಕ ವಾಕ್ಯಗಳಿಂದ ಪ್ರಚೋದಿತರಾಗಿ ದೇವತೆಗಳು ಹೊಸರು ಮೊದಲಿಗಿಂತಲೂ ವೇಗಾತಿಶಯದಿಂದ ಕಳೆಯುವುದಕ್ಕೆ ಪ್ರಾರಂಭಿಸಿದರು ಉದ್ಯೋಗಶೀಲರಿಗೆ ಮೊದಮೊದಲು ಕಷ್ಟವಾಗಿದ್ದ ಕೆಲಸವೇ ಬರಬರುತ್ತಾ ಸುಖಕರವಾಗಿ ತೋರಹತು ಸ್ವಾಭಾವಿಕವಷ್ಟೇ ಆದ್ದರಿಂದ ಈಗ ಅದರಂತೆಯೇ ದೇ ಈಗ ದೇವಾಸುರರ ಕಾರ್ಯಕ್ಕೆ ಶುಭ ತೋರುತ್ತಾ ಬಂದವು ಕಾರ್ಯದಲ್ಲಿ ಅತ್ಯುತ್ಸಾಹದಿಂದ ಮೊದಲು ಇವರು ಬಲು ವೇಗದಿಂದ ಕಡೆಯುತ್ತಿದ್ದರಷ್ಟೇ ಈಗ ಸ್ವಲ್ಪ ಹೊತ್ತಾದ ಮೇಲೆ ಅಂಥ ವೇಗದ ಬಿರುಸು ಕಡಿಮೆಯಾಯಿತು ನಡುವೆ ಫಲಾಶಯನ್ನು ತೊರೆದಾಗ ವೇಗವನ್ನು ತೀರ ಕಡಿಮೆ ಮಾಡಿಬಿಟ್ಟಿದ್ದರು ಈಗ ಮಂದ ವೇಗದ ಸೋಲೂ ಇಲ್ಲವಾಯಿತು ಶಾಂತಿಯಿಂದ ಕೂಡಿ ಸಮತೂಕ ಬರುವಂತೆ ಹಿಡಿದು ಸಮ ವೇಗದಿಂದ ಪ್ರಾರಂಭ ಮಾಡಿದರೂ ಇಲ್ಲವೋ ಕಾರ್ಯದಲ್ಲಿ ಅವರಿಗಿದ್ದ ಬೇಸರು ಕಡಿಮೆಯಾಗುವಂತೆ ಹೊರಗಿನ ಅನುಕೂಲ ಸಂಪತ್ತಿಯೂ ಉಂಟಾಯಿತು ಗಾಳಿಯು ಈಗ ಪ್ರಸನ್ನವಾಗಿ ಬೀಸುವುದಕ್ಕೆ ಮೊದಲು ಮಾಡಿದ್ದರಿಂದ ಇವರಿಗೆಲ್ಲ ಆಯಾಸ ಪರಿಹಾರವಾಗುವಂತೆ ಯಾರೋ ಬೀಸಣಿಗೆಯನ್ನು ಏರ್ಪಡಿಸಿದ ಹಾಗಾಯಿತು ಸಮುದ್ರದಲ್ಲಿರುವ ಜಲಚರಗಳು ಪರ್ವತದ ಮೇಲಿದ್ದ ಮೃಹಪಕ್ಷಿಗಳು ಮೊದಮೊದಲಿನ ಕಾತರತೆಯನ್ನು ಭಯವನ್ನು ದೊರೆದು ಹೀಗೆ ಸಮುದ್ರದಲ್ಲಿ ಕಡತೆಯನ್ನು ತಿರುಗುತ್ತಿರುವುದೇ ಈ ಪರ್ವತದ ಸ್ವಭಾವವಿರಬಹುದು ಎಂಬ ವಿಶ್ವಾಸದಿಂದ ಸಂಚರಿಸಲು ಆರಂಭಿಸಿದವು ಅವುಗಳ ಮೃದು ಮಧುರ ಧ್ವನಿಯ ಗಾನವು ಇವರಿಗೆ ಕಿ ಗಿಂಪಾಗಿ ತಮ್ಮನ್ನೆಲ್ಲ ಕಲಕಂಠೀಯರಾದ ಗಂಧರ್ವ ಸ್ತ್ರೀಯರು ಅಪ್ರಸ್ ಅಪ್ಸರ ಸ್ತ್ರೀಯರು ನೂತನ ಗೀತೆಗಳನ್ನು ಪ್ರೋತ್ಸಾಹಿಸುವಂತೆ ಭಾಸವಾಯಿತು ಮೊದಲಿನಂತೆ ಪರ್ವತದಲ್ಲಿ ವೇಗವು ಕಂಡುಬರದಿದ್ದುದರಿಂದ ಕಾಡುಗಿಚ್ಚು ಹೇಳಲಿಲ್ಲ ಹಿಂಸ್ರ ಮೃಗಾದಿಗಳ ಕಡಿಮೆಯಾಯಿತು ಎಲ್ಲಿಯವರೆಗೂ ಇಂತಹ ಫಲವೂ ಆಗಬೇಕೆಂಬ ಅತ್ಯುತ್ಕಟವಾದ ಆಶಯವು ಬಾಧಿಸುತ್ತಿರುವುದು ಅಲ್ಲಿಯವರೆಗೆ ಮಾಡುವ ಪ್ರಯತ್ನಗಳು ತೃಪ್ತಿಕರವಾಗಿರುವುದಿಲ್ಲ ಸನ್ನಿಪಾತ ಜ್ವರದಿಂದ ಸಿಕ್ಕ ಮಾತುಗಳನ್ನು ಆಡುತ್ತಿರುವ ರೋಗಿಗಳಂತೆ ಅವರು ತಮಗೆ ತೂಚಿದ ರೀತಿಯಲ್ಲಿ ಹರಕಲು ಪರಕಲಾಗಿ ಮಾಡುವಂತಹ ಯತ್ನವು ನಿಷ್ಫಲವಾಗುವುದು ಎನ್ನು ಆಶ್ಚರ್ಯ ಉತ್ತಮ ಫಲವಾಗಬೇಕಾದರೆ ಉದ್ಯೋಗಶೀಲತೆಯು ಅವಶ್ಯ ಫಲವಾಗುವುದೆಂಬ ಅತಿ ವಿಶ್ವಾಸದಿಂದಾಗಲಿ ನಮ್ಮ ಕೈಯಲ್ಲಿ ಈ ಕಾರ್ಯವು ಹೇಗಾದೀತೆಂಬ ಅವಿಶ್ವಾಸದಿಂದಾಗಲಿ ಈ ಕಾರ್ಯವು ಹೇಗೆ ಕೈಗೂಡದೋ ಕೈಗೂಡಬೇಕೋ ಕಾಣೆನು ಎಂಬ ಮೌಢ್ಯವೃತ್ತಿಯಿಂದಾಗಲಿ ಮನಸ್ಸು ತಲ್ಲಣಗೊಳ್ಳುತ್ತಿರುವವರೆಗೂ ನಿಜವಾದ ಉದ್ಯೋಗಶೀಲತೆಯೂಮ ಇದು ಇರುವುದಿಲ್ಲ ಆದರೆ ಶಾಂತಿಯಿಂದಂಟಾದ ಸಮತೆಯು ಮನಸ್ಸಿನಲ್ಲಿ ಮೂಡಿದ ಮೇಲೆ ನಾವು ಮಾಡುವ ಅತ್ಯಲ್ಪ ಪ್ರಯತ್ನಕ್ಕೂ ಕೂಡ ಮಹಾಫಲ ಉಂಟಾಗುವುದು ಸರಿಯಾಗಿ ಜೋಡಿಸಿರುವ ಯಂತ್ರ ವಿಶೇಷಗಳಲ್ಲಿ ಒಬ್ಬ ಸಣ್ಣ ಹುಡುಗನು ಹಿಡಿಯ ಹಿಡಿಯನ್ನು ತಿರುಗಿಸಿದ ಮಾತ್ರಕ್ಕೆ ಮಹಾಚಲನೆಗಳು ಮಹಾಮಹಾಚಲನೆಗಳುಂಟಾಗಿ ಅದ್ಭುತ ಕಾರ್ಯಗಳು ಉಂಟಾಗುವುದಿಲ್ಲವೆ ಮನಸ್ಸೆಂಬುದು ಒಂದು ಮಹಾ ಯಂತ್ರವೇ ಉತ್ತಮ ರೀತಿಯಲ್ಲಿ ಕಾರ್ಯಕಾರಿಯಾಗಬೇಕಾದರೆ ಇದಕ್ಕೆ ಸಮತೆ ಎಂಬ ಒಂದು ಸ್ಥಿತಿ ಬೇಕಾಗುವುದು ಸಮತೆಯು ಅಳವಟ್ಟ ಮಾತ್ರದಿಂದಲೇ ಅಳವಡಿಸಿದ ಮಾತ್ರದಿಂದಲೇ ಮೊದಲು ವಿಘ್ನ ಕಾರ್ಯಗಳಾಗಿದ್ದ ಸನ್ನಿವೇಶಗಳೇ ನಮಗೆ ಅನುಕೂಲ ಸಾಧನಗಳಾಗಿ ಪರಿಣಮಿಸುತ್ತವೆ ದೇವಾಸುರರಿಗೆ ಮೊದಲು ಅನನುಕೂಲಗಳು ಆಮೇಲೆ ಅನುಕೂಲಗಳು ಒದಗಿದ್ದಕ್ಕೆ ಕಾರಣವನ್ನು ಈ ತತ್ವದ ಆಧಾರದಿಂದ ಸುಲಭವಾಗಿ ಮನಗಾಣಬಹುದಾಗಿದೆ ಸಮತ್ವದೊಳಗೂಡಿದ ಮನಸ್ಸಿನಿಂದ ದೇವಾಸುರರು ಈ ಮಂದರಾತ್ರಿಯನ್ನು ಸಾಗರದಲ್ಲಿ ಕಳೆಯುತ್ತಿರಲು ಎಲ್ಲೆಲ್ಲಿಯೂ ಒಂದು ವಿಲಕ್ಷಣವನ್ನು ತೇಜಸ್ವಿ ವ್ಯಾಪಿಸಿಕೊಂಡಂತೆ ಅವರಿಗೆ ತೋರಹತ್ತಿತು ಆ ತೇಜಸ್ಸು ಹೊರಗೆ ಕಾಣುವ ಸೂರ್ಯ ಅಂತಾದಿಗಳು ಬೆಳಕಿನ ನಿಂತಿರಲಿಲ್ಲ ಮಂದರಾತ್ರಿಂದ ಹೊತ್ತಿದ್ದ ಕೂರ್ವನಲ್ಲಿ ಆ ತೇಜಸ್ಸು ನಿಂತದ್ದರಿಂದಲೇ ಕೂರ್ವನು ಸ್ವಲ್ಪವು ಆಯಾಸವನ್ನು ಎಂಬಂತೆ ಕಾಣಿಸುತ್ತಿತ್ತು ದೇವತೆಗಳಲ್ಲಿಯೂ ಹೊಸರಲ್ಲಿಯೂ ಬೇರೆ ಬೇರೆ ರೂಪದಲ್ಲಿ ಆ ತೇಜಸ್ಸು ಇದರಿಂದ ಅವರಲ್ಲಿ ಊರ್ವ ವಿಲಕ್ಷಣವಾದ ಒಂದು ಬಗೆಯ ಉತ್ಸಾಹವು ತೋರಿಕೊಂಡಿತ್ತು ಮಂದರಕ್ಕೆ ಕಟ್ಟಿದ್ದ ನಾಗರಾಜನಾದ ವಾಸುಕಿಗೂ ಆ ತೇಜಸ್ಸು ಆಯಾಸಕ್ಕೆ ಬದಲು ಮಹಾ ಒಂದು ಉತ್ಪನ್ನವಾಯಿತು ಬೆಟ್ಟದ ಮೇಲಿವ ಅದೇ ತೇಜಸ್ಸು ರೂಪಾಂತರದಿಂದ ಹಬ್ಬಿಕೊಂಡ್ರಿಂದ ಅದನ್ನು ನೋಡುವವರಿಗೂ ಒಂದು ಬಗ್ಗೆ ಪ್ರಸನ್ನತೆ ಉಂಟಾಗುತ್ತಿತ್ತು ಸು ಸಮಯದಲ್ಲಿ ಸಮುದ್ರದಿಂದ ಕಾಮಧೇನವು ಮೊದಲು ಹೊರಟು ಬಂತು ಇದೇನಿಂದ ಸಿದ್ಧಪುರುಷರು ಕೂಡ ಬೆರಗಾಗಿ ನೋಡುತ್ತಿರುವುದು ಬಳ್ಳಿ ಮಿಂಚಿದಂತಿರುವ ಬಾಲವನ್ನು ಎತ್ತಿಕೊಂಡು ಮೈಯಲ್ಲಿ ಕೂದಲುಗಳು ಮಾಡಿಕೊಂಡು ದೇವತೆಗಳಿಗೂ ದಾನವರಿಗೂ ಸಂತೋಷವನ್ನು ವಿಕ್ಷೇಪವನ್ನು ಉಂಟು ಆ ಹವೀರ್ ಮೂಲಸ್ಥಾನವಾದ ಸುರಭಿಯು ಈಚೆಗೆ ಬಂದು ಯಜ್ಞ ಮೂಲಸ್ಥಾನವಾದ ಸುರಭಿ ಗೋವು ಯಾವುದು ಹಾಲು ಹಾಲಿನಿಂದ ಮೊಸರು ಮಜ್ಜಿಗೆ ಆಮೇಲೆ ಬೆಣ್ಣೆ ತುಪ್ಪ ಅದೇ ಹವಿಸು ತುಪ್ಪ ಹಾಗಾಗಿ ಈ ಹವಿದ ದ್ರವ್ಯಕ್ಕೆ ಮೂಲವಾಗಿರ್ತಕ್ಕಂಥ ಸುರಭಿ ಅಂತೇಳಿದ್ವಿ ಯಜ್ಞಕ್ಕೆ ಬೇಕಾದದ್ದು ತುಪ್ಪ ಹವಿಸು ಘೃದ ಸರ್ಪಿ ಆಜ್ಯ ಬೇರೆ ಬೇರೆ ಹೆಸರುಗಳಿದೆ ಹೀಗೆ ುರ ಭಿ ಪರಿಮಳ ಅಂತೇಳಿ ಬರ್ತಾ ಇದೆ ಈಚೆಗೆ ಬಂದು ಅಲ್ಲಿದ್ದ ಬ್ರಹ್ಮಾದಿಯ ಪಕ್ಕದಲ್ಲಿ ನಿಂತುಕೊಂಡಿತು ದೇವತೆಗಳು ಹಸಿರರು ಬ್ರಹ್ಮೋತ್ಸಾಹದಿಂದ ಮತ್ತೆ ಕಡೆಯಲು ತನ್ನ ಸುವಾಸನೆಯಿಂದ ಎಲ್ಲರ ಮೂಗಿನ ಸೆಲೆಯನ್ನು ಬಡಿಯುತ್ತಾ ಕಲ್ಪವೃಕ್ಷವು ಮೇಲಕ್ಕೆ ಬಂತು ಈ ಕಲ್ಪವೃಕ್ಷವು ಯಾರ ಮನಸ್ಸಿನಲ್ಲಿ ಏನು ಬೇಕೆಂದರೆ ಅಂಥ ಫಲವನ್ನು ಆ ಕೂಡಲೇ ತೋರಿಸುತ್ತಾ ಎಲ್ಲರಿಗೂ ವಿಸ್ಮೆಯನ್ನುಂಟು ಮಾಡುತ್ತಿತ್ತು ಮತ್ತೊಂದು ಕ್ಷಣದಲ್ಲಿ ಮಹಾತ್ ಶುಭ್ರ ತೇಜಸ್ನಿಂದ ಹೊಳೆಯುತ್ತಾ ಉಚ್ಚೇ ಶ್ರವಸ್ ಈ ಬಿಡಿಯ ಕುದ್ರೆಯ ಜೋಡಿಗೆ ನಾನೇ ಸರಿ ಎಂದು ಹೇಳುವಂತೆ ಇನ್ನೊಂದು ಕ್ಷಯಾರ್ಥದಲ್ಲಿ ಐರಾವತ ಎಂಬ ನಾಲ್ಕು ದಂತದ ಬಿಳಿಯ ಆನೆಯು ಹೊರಕ್ಕೆ ಬಂದಿತು ಈ ಕುದುರೆಯು ಆನೆಯು ಇಂದ್ರನನ್ನೇ ತಮ್ಮ ಕಟಾಕ್ಷನ್ನು ನೋಡುತ್ತಿದ್ದವು ಆಮೇಲೆ ಕೌಸ್ತುಭವೆಂಬ ದಿವ್ಯವಾದ ಬೆಲೆಯುಳ್ಳ ರತ್ನ ಉತ್ಪನ್ನವಾಯಿತು ಆಮೇಲೆ ದಿವ್ಯಾಂಬರವನ್ನು ಧರಿಸಿದವರಾಗಿಯೂ ಹಾವಭಾವ ವಿಲಾಸಗಳಿಂದಲೂ ಗೀತಾದಿ ಗೀತಾ ನೃತ್ಯಾದಿ ಗಿಗಳಿಂದಲೂ ಎಲ್ಲರ ಮನಸ್ಸನ್ನು ಆಕರ್ಷಿಸುತ್ತಾ ಸ್ವರ್ಣ ಭೂಷಣವನ್ನು ಧರಿಸಿದವರಾಗಿರುವ ಅಪ್ಸರಸ್ಥೀಯರೇ ಮುಂತಾದವರು ಹುಟ್ಟಿದರು ಆಮೇಲೆ ತನ್ನ ಸಹಸ್ರಾರ ಕಿರಣಗಳಿಂದ ಎಲ್ಲರಿಗೂ ಅಮೃತ ಸೇಚನವನ್ನು ಮಾಡುವಂಥ ಮಾಡುವಂತೆ ಶೀತಾಂಶವಾದ ಚಂದ್ರನು ಕೊನೆಗೆ ಕೈಯಲ್ಲಿ ಲೀಲಾಳ ಕಮಲವನ್ನು ಧರಿಸಿ ಎಲ್ಲ ದಿಕ್ಕುಗಳಿಗೂ ತನ್ನ ಮಿಂಚಿನಂತಿರುವ ಶರೀರ ಲಾವಣ್ಯದಿಂದ ಹೊಸ ಶೋಭೆಯನ್ನುಂಟು ಮಾಡುತ್ತಾ ದಿವ್ಯಾದ್ಭುತ ಸೌಂದರ್ಯದಿಂದ ಕೂಡಿದವಳಾಗಿ ಶ್ರೀ ಮಹಾಲಕ್ಷ್ಮಿಯೇ ಅವರೆಲ್ಲರ ದೃಕ್ ಪಥಕ್ಕೆ ಆಗ ಅಲ್ಲಿದ್ದ ಸುರಾಸುರರು ಮಹರ್ಷಿಗಳು ಆಕೆಯ ದೃಕ್ ಮಾತ್ರದಿಂದ ಚಮಕಿತರಾಗಿರಲು ಚಕಿತರಾಗಿರಲು ಗಂಗಾನ ಗಂಗಾದಿ ನದಿಗಳು ಪೂರ್ಣ ಪ್ರವಾಹದಿಂದ ಹಾಕಿ ಅಭಿಷೇಕಕ್ಕೆ ಸನ್ನಿಹಿತವಾದವು ಎಂಟು ದಿಕ್ಕುಗಳಲ್ಲಿರುವ ಆನೆಗಳು ಚಿನ್ನದ ಕಲಶಗಳಿಂದ ನೀರನ್ನು ಹಾಕಿ ಸ್ನಾನ ಮಾಡಿಸಿದವು ಇಂದ್ರನು ದಿವ್ಯವಾದ ಆಸನವನ್ನು ತಂದಿಟ್ಟನು ಕಾಮಧೇನು ವಸಂತನು ಋಷಿಗಳು ಎಲ್ಲರೂ ಸ್ನಾನಕ್ಕೆ ಸಹಾಯ ಮಾಡಿದರು ಗಂಧರ್ವರು ಗಾನ ಮಾಡುತ್ತಿರಲು ಅಪ್ಸರ ಸ್ತ್ರೀಯರು ನರ್ತನ ಮಾಡುತ್ತಿರಲು ಮೇಘದೇವತೆಗಳು ಮೃದಂಗ ಪಣವ ಮುರಜ ಆನಕ ಗೋಮುಖ ಮುಂತಾದವುಗಳನ್ನು ಶಂಖ ವೇಣು ವೀಣ್ಯ ಮುಂತಾದವುಗಳನ್ನು ಬಾರಿಸುತ್ತಿರಲು ಉಚಿತ ಆಸನದಲ್ಲಿ ಕುಳಿತಿದ್ದ ಆ ಮಹಾದೇವಿಗೆ ಲಕ್ಷ್ಮಿಗೆ ಸಮುದ್ರ ರಾಜನೇ ಪೀತಾಂಬರವನ್ನು ತಂದು ಹೊದಿಸಿದ ವರುಣನ್ನು ಜಯಂಕರಿಸುತ್ತಿರುವ ಭ್ರಮರಗಳಿಂದ ಮುಸುಕಿರುವ ಎಂದೆಂದಿಗೂ ಬಾಡದಿರುವ ವೈಜಯಂತಿ ಮಾಲೆಯನ್ನು ಕೊರಳಿಗೆ ಹಾಕಿದೆ ವಿಶ್ವಕರ್ಮನ ಬಗೆಬಗೆ ಭೂಷಣಗಳನ್ನಿಟ್ಟ ಬ್ರಹ್ಮನು ಮುಕ್ತ ಮುತ್ತಿನ ಮಾಲೆಯನ್ನು ಸರಸ್ವತಿಯು ಪದ್ಮವನ್ನು ತಾವರೆಯನ್ನು ನಾಗರು ಕುಂಡಲಗಳನ್ನು ಹಾಕಿದರು ಹೀಗೆ ನಾಗರು ನಾಗಗಳು ನಾಗಜಾತಿಗಳು ಕುಂಡಲಗಳನ್ನು ಹಾಕಿದರು ಹೀಗೆ ಸ್ನಾನ ಮಾಡಿ ದಿವ್ಯ ಗಂಧ ದಿವ್ಯ ಮಾಲ್ಯ ದಿವ್ಯ ಅಂಬರ ದಿವ್ಯಭೂಷಣಗಳಿಂದ ಸಮಲಂಕೃತಿಯಾಗಿ ಕುಂಡಲಾದಿಗಳಿಂದ ಜಗಜಗಿಸುವ ಕಾಂತಿಯಿಂದಲೂ ನೇತ್ರಗಳು ಎರಡರಿಂದಲೂ ಹೊರಡುವ ತಂಗದಿರಿನಿಂದಲೂ ತಂಗದಿರು ಅಂದರೆ ತಂಪಾದ ಕಿರಣ ಚಂದ್ರ ತಂಗದಿರ ಅಂತ ಹೇಳಿದರೆ ಹಾಗೆ ಅಂತಹ ಕಿರಣಗಳನ್ನು ಹೊಸೂಸ್ತಾ ಇದ್ದ ಕಣ್ಣುಗಳು ಹೇಳೋದು ಲಕ್ಷ್ಮಿಯದ್ದು ಕೂಡ ಝಗಿಸುವ ಕಾಂತಿಯಿಂದಲೂ ನೇತ್ರಗಳು ಎರಡರಿಂದಲೂ ಹೊರಡುವ ತಂಗ ದಿರಿನಿಂದಲೂ ಸ್ವಭಾವ ಸಿದ್ಧವಾದ ಶರೀರ ದಿವ್ಯ ತೇಜೋ ರಾಶಿಯಾಗಿ ಎಲ್ಲರಿಗೂ ಮೋಹವನ್ನುಂಟು ಮಾಡುತ್ತಾ ಮಂದಹಾಸು ಎಂಬ ಬೆಳದಂಗಳಿನಿಂದ ಎಲ್ಲರನ್ನೂ ಸುಖ ಮುಳುಗಿಸುತ್ತಾ ಕುಳಿತಿರುವ ಶ್ರೀ ಮಹಾಲಕ್ಷ್ಮೀ ದೇವಿಯನ್ನು ನೋಡಿ ದೇವತೆಗಳೆಲ್ಲರೂ ಒಂದೇ ಕಾಲದಲ್ಲಿ ಜಯ ಜಯ ಜಗಜ್ಜನನಿ ಮಹಾಲಕ್ಷ್ಮೀ ಮಹಾಮಾಯಿ ಜಯ ಜಯ ಜಯ ಜಯ ಎಂಬ ಜಯಧ್ವನಿಯಿಂದ ಹತ್ತು ದಿಕ್ಕುಗಳನ್ನು ತುಂಬಿಬಿಟ್ಟರು ಇದು ಆರನೆಯ ತರಂಗ ಮಹಾಲಕ್ಷ್ಮಿಯ ಉತ್ಪತ್ತಿಯವರೆಗಿನಂತೆ ಏಳನೇ ತರಂಗ ಹಾಲಾಹಲದ ಉತ್ಪತ್ತಿ ಈ ಲೋಕದಲ್ಲಿ ಮನುಷ್ಯನು ಎಂಥ ಕರ್ಮಗಳನ್ನು ಆಚರಿಸಬೇಕೆಂಬುದು ಎಂಥವುಗಳನ್ನು ಬಿಡಬೇಕೆಂಬುದು ತಿಳಿಯುವುದಕ್ಕೆ ಅಷ್ಟು ಸುಲಭವಲ್ಲ ಗೀತೆಯಲ್ಲಿ ಕೂಡ ಹೇಳ್ತಾರೆ ಕರ್ಮಣ ಕೆಪೇ ಬೌದ್ಧವ್ಯಂ ಬೌದ್ಧವ್ಯಂಚ ವಿಕರ್ಮಣಃ ಅಕರ್ಮಣಶ್ಚ ಬೌದ್ಧವ್ಯಂ ಗಹನ ಕರ್ಮಣ ಗತಿ ಕರ್ಮದ ಗತಿಯು ಅತ್ಯಂತ ಗಹನವಾದುದು ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರದು ಯಾವುದು ಕರ್ತವ್ಯ ಯಾವುದು ಅಕರ್ತವ್ಯ ಎನ್ನು ತಕ್ಕಂಥದ್ದನ್ನು ತಿಳಿಯುವಂಥದ್ದು ಸುಲಭವಲ್ಲ ಗಹನ ಕರ್ಮಣಗತಿ ಕರ್ಮದ ಗತಿಯು ಅತ್ಯಂತ ಗಹನವಾದುದು ಅತ್ಯಂತ ಗೂಢವಾದುದು ಗುಪ್ತವಾದು ರಹಸ್ಯವಾದುದು ಎಷ್ಟೋ ಜನರು ಕರ್ಮದ ಆಯಾಸವೇಕೆ ಎಂದು ಕೈ ಬಿಟ್ಟು ಆದರೆ ಬಿಡುವುದೂ ಒಂದು ಕರ್ಮವೇ ಅದಕ್ಕೂ ಒಂದಲ್ಲದಿದ್ದರೆ ಒಂದು ಫಲವಾಗ್ತದೆ ಅಂತೇಳಿದೇನೆ ಇವರು ಬಹು ವಿರಳ ಮತ್ತು ಕೆಲವರು ಯಾವ ಕರ್ಮವಾದರೇನು ಅಂತೂ ಕೆಲಸವನ್ನು ಮಾಡುತ್ತಿದ್ದರೆ ಆಯಿತು ಅಂತೇಳಿ ತಿಳಿತಾರೆ ಆದರೆ ಮಾಡಿದ ಕರ್ಮದ ಸ್ವಭಾವಕ್ಕೆ ಅನುಗುಣವಾಗಿಯೇ ಫಲವಾಗ್ತದೆ ಆ ಫಲವು ಶುಭವಾಗಿರಲಿ ಅಶುಭವಾಗಿರಲಿ ಅನುಭವಿಸೇ ಎಂದು ಯೋಚಿಸುವವರು ಬಹು ಕಡಿಮೆ ಮತ್ತು ಕೆಲವರು ಏನು ಮಾಡಿದರೂ ಕರ್ಮವು ನಮಗೆ ಗಂಟು ಬಿದ್ದಿರುವುದು ಏಕೆಂದರೆ ಕೆಲಸವನ್ನು ಬಿಟ್ಟರೂ ಅದರ ಫಲವನ್ನು ಅನುಭವಿಸಬೇಕು ಮಾಡಿದರಂತೂ ಅನುಭವಿಸಲೇಬೇಕು ಅಂದಮೇಲೆ ಕೆಲಸವನ್ನು ಬಿಟ್ಟರೂ ಅನುಭವಿಸಬೇಕು ಇದು ಕೆಟ್ಟ ಕರ್ಮವೆಂದು ಏತಕ್ಕೆ ಹೆದರೋಣ ಇಂದು ಮಾಡಿ ಇಂದು ಉಂಡದ್ದೇ ನಮ್ಮದು ಎಂದು ದುಷ್ಕರ್ಮಗಳಿಂದ ಆದರೂ ತಮ್ಮ ಇಂದ್ರಿಯ ಭೋಗಗಳನ್ನು ಸಲ್ಲಿಸಿಕೊಡುವುದಕ್ಕೆ ಆರಂಭಿಸ್ತಾರೆ ಆದರೆ ನಾವು ಕರ್ಮವನ್ನು ಮಾಡಿಯೂ ಫಲಕ್ಕೆ ಕಟ್ಟು ಬೀಳದೆಯೂ ಇರುವ ಜಾಣತನದ ಕರ್ಮ ಆ ಕರ್ಮವೇ ಕರ್ಮಯೋಗ ಈ ಕರ್ಮದ ಕೌಶಲವನ್ನು ಸಂಪಾದಿಸುವುದೇ ಯೋಗ ಕರ್ಮಸ ಕೌಶಲಂ ಅಂತೇಳಿ ಭಗವದ್ಗೀತೆಯಲ್ಲಿ ಸಮತ್ವ ಯೋಗ ಉಚ್ಚತೆ ಅಂತ ಹೇಳಿ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ ಈ ಕರ್ಮದ ಕೌಶಲವನ್ನು ಸಂಪಾದಿಸುವುದೇ ಈ ಸಂಸಾರದಲ್ಲಿ ಜನ್ಮವೆತ್ತಿದ್ದರೆ ಸಾರ್ಥಕ್ಯವು ಕರ್ಮದ ಕೌಶಲ ಸಮತ್ವ ಅದನ್ನು ಸಾಧಿಸುವಂಥದ್ದೇ ಈ ಸಂಸಾರದಲ್ಲಿ ಜನ್ಮ ಸಾರ್ಥಕ್ಯ ಎಂಬ ಮಹಾತತ್ವವನ್ನು ಅರಿತವರಂತೂ ತೀರಕಡಿಮೆ ಕಡಿಮೆ ಆದ್ದರಿಂದಲೇ ಶ್ರೀಕೃಷ್ಣ ಭಗವಂತ ಹೇಳಿದ್ದಾನೆ ಕರ್ಮಣೋಕ್ಷ ಬೌದ್ಧವ್ಯಂಚ ವಿಕರ್ಮಣ ಅಕರ್ಮಣಶ ಬೌದ್ಧವ್ಯಂ ಗಹನ ಕರ್ಮಣಗತಿ ಕರ್ಮದ ವಿಷಯದಲ್ಲಿ ತಿಳಿದು ಬೇಕಾದದ್ದಿರುವುದು ಕೆಟ್ಟ ಕರ್ಮವು ಎಂಥದ್ದೆಂಬ ವಿಷಯದಲ್ಲಿ ತಿಳಿದುಕೊಳ್ಳಬೇಕಾದದ್ದಿರುವುದು ಕರ್ಮವನ್ನು ಬಿಡುವುದರ ಸ್ವರೂಪವನ್ನು ತಿಳಿದುಕೊಳ್ಳಬೇಕಾದದ್ದಿರುವುದು ಇದು ಕರ್ಮ ಇದು ಅಕರ್ಮ ಎಂದು ಇದು ವಿಕರ್ಮ ಎಂದು ನಿಶ್ಚಯಿಸುವುದು ತುಂಬ ಗಹನವಾಗಿರುವುದು ಇದು ಕರ್ಮ ಮಾಡಬೇಕಾದ್ದು ಇದು ಅಕರ್ಮ ಮಾಡಬಾರದು ಇದು ವಿಕರ್ಮ ಇದು ಅಂದರೆ ಇದು ಕರ್ಮ ಅಂದರೆ ಇದು ಮಾಡಬೇಕಾದದ್ದು ಇದು ಅಕರ್ಮ ಅಂದರೆ ಮಾಡದೇ ಇರುವಂತಹದ್ದು ಅಂದರೆ ಹೀಗೆ ಅಂತ ಹೀಗೆ ಇದ್ದರೆ ಕರ್ಮ ಮಾಡದೇ ಇರುವಂತಹ ಸ್ಥಿತಿ ಅಂಥೇಳಿ ಇದು ಅಕರ್ಮ ಮಾಡದೇ ಇರುವಂತಹದ್ದು ಇದು ವಿಕರ್ಮ ಅಂದರೆ ಕೆಟ್ಟ ಕರ್ಮ ವಿಕೃತ ಕರ್ಮ ಎಂದು ನಿಶ್ಚಯಿಸುವಂಥದ್ದು ಇದು ತುಂಬ ಗಹನವಾಗಿರುವುದು ಅಂಥೇಳಿ ಅಪ್ಪಣೆ ಕೊಟ್ಟಿದ್ದಾನೆ ಭಗವಂತ ದೇವಾಸುರರು ಮೊದಲು ಸಮುದ್ರ ಮಥನುವೆಂಬುದು ಆಗದ ಮಾತೆಂದು ಕೈಬಿಟ್ಟು ಕೂತರು ಆಮೇಲೆ ಅವರಿವರ ಉತ್ಸಾಹವನ್ನು ಕಂಡು ಕೇಳಿ ಇದೇನು ಮಹಾಕಾರ್ಯವೆಂದು ಅಸಡ್ಡೆಯಿಂದ ಮನಸ್ಸು ಬಂದಂತೆ ಕಡೆಯುವುದಕ್ಕೆ ಪ್ರಾರಂಭಿಸಿದರು ಈಗ ಇವೆರಡೂ ಸ್ಥಿತಿಗಳು ಹೋಗಿ ಕಾರ್ಯವು ಸ್ವಲ್ಪ ಫಲೋನ್ಮುಖವಾಗಲು ಸಿಕ್ಕಿದ ಅಲ್ಪ ಸ್ವಲ್ಪ ಫಲಗಳಿಗೆ ಬಾಯಿ ನೀರು ಕರೆಯುವುದಕ್ಕೆ ಶುರು ಒಬ್ಬನು ಹಾಲು ಕರೆಯುವಾಗ ಪಾತ್ರೆಯ ಹಾಲು ಕರೆಯುವ ಕೃತಿಯ ಕಡೆಗೂ ಲಕ್ಷ್ಯ ಬಿಡದೆ ಕರುವಿನ ಬಾಯಿಯ ತುದಿಯಲ್ಲಿರುವ ಹಾಲಿನ ನೊರೆಯನ್ನು ಕಂಡು ಹಾಲು ತನಗೆ ಸಿಕ್ಕದೇ ಹೋದಿತಿಯಿಂದ ಆ ನೊರೆಯನ್ನು ಕುಡಿ ಕೂಡಿ ಹಾಕುವುದಕ್ಕೆ ನಿಂತರೆ ಆ ಪ್ರಯತ್ನದಲ್ಲಿ ಪಾತ್ರೆಯನ್ನು ಕೆಡವಿಕೊಂಡರೆ ಅಂತಹ ಮನುಷ್ಯನನ್ನು ಎಂಥ ಅಥವಾ ಮೊಸರು ಕಡಿಯುತ್ತಾ ಇರುವಾಗ ಕಡಿತದಿಂದ ತೇಲು ಬಿದ್ದಂಥ ಬೆಣ್ಣೆಯ ತುಂಡುಗಳನ್ನು ಆರಿಸಿಡುವುದಕ್ಕೆ ಹೊರಟು ಕಡೆಯುವ ಕಾರ್ಯವನ್ನೇ ಕೈಬಿಡುವವನು ಎಂಥ ಮೂರ್ಖನೆನ್ನಬೇಕು ಕಾಮಧೇನು ಕಲ್ಪವೃಕ್ಷ ಕೌಸ್ತುಭ ಉಚ್ಚೇಶ್ವಸ್ಸು ಐರಾಮತ ಚಂದ್ರ ಲಕ್ಷ್ಮೀ ಇವುಗಳೇನು ಕಾಡು ಕವಡೆಗಳಲ್ಲ ನಿಜ ಆದರೂ ಮುಂದೆ ಹುಟ್ಟಬೇಕಾಗಿರುವ ಅಮೃತಕ್ಕೆ ಹೋಲಿಸಿದರೆ ಇವು ಎಂಥ ಅಲ್ಪ ಫಲಗಳು ಆದರೂ ಮಹಾಜ್ಞಾನಿಗಳಾದ ದೇವತೆಗಳು ಮಹಾಪರಾಕ್ರಮಗಳಾದ ಅಸುರರು ಈ ಅಲ್ಪಫಲಗಳಿಂದಲೇ ತೃಪ್ತರಾಗಿರೋಣವೆಂದು ಯೋಚಿಸಿದ್ದರಿಂದ ಅವರ ಮನಸ್ಸು ಆಗಾಗ ವಿಕ್ಷೇಪವನ್ನು ಹೊಂದಿತ್ತು ಇದರಿಂದ ಆಗಬೇಕಾಗಿದ್ದ ಮಹಾಫಲವು ಬೇಗನೆ ನಿರ್ವಿಘ್ನವಾಗಿ ಆಗದಂತಾಯಿತು ಈ ಹಿಂದೆ ಹೇಳಿದಂತೆ ಕಾಮಧೇನ್ವಿಯ ಮುಂತಾದ ಉತ್ತಮ ವಸ್ತುಗಳು ಈ ಸಮುದ್ರ ಉತ್ಪನ್ನವಾಗಲಿಲ್ಲ ಕಡಿತದಿಂದ ಕದಡಿದ ಸಮುದ್ರದಂತೆಯೇ ಆ ದೇವಾಸುರ ಮನಸು ಕದಡಿದಂತಾಗಿದ್ದ ಸಮಯದಲ್ಲಿ ಮಧಿರಾದೇವಿಯು ಮದದಿಂದ ಕಣ್ಣುಗಳನ್ನು ತಿಳಿಯಿಸುತ್ತಾ ಸುರೆ ಅಂತ ಹೇಳ್ತಾರೆ ಸುರಾ ವಾರುಣಿ ಮಧಿರಾದೇವಿ ಅಂತೇಳಿ ಹೇಳ್ತಾರೆ ವಾರುಣಿ ಮದ ವಿಹ್ವಲ ಅಂತ ಬರ್ತದೆ ಲಲಿತಾದಸ್ರ ನಾಮದಲ್ಲಿ ಹೀಗೆ ಮದದಿಂದ ಅದು ಕೂಡ ದೇವಿಯೊಂದು ಅಂಶವೇ ಒಂದು ರೂಪ ಮದದಿಂದ ಕಣ್ಣುಗಳನ್ನು ತಿರುಗಿಸುತ್ತಾ ಪ್ರಕಟಳಾಗಿ ಎಲ್ಲರಿಗೂ ವಿಸ್ಮಯವನ್ನು ಉಂಟು ಮಾಡಿದ್ಲು ಮಹಾಲಕ್ಷ್ಮಿ ಬಂದ ನಂತರ ಮಧಿರಾದೇವಿ ಬಂದಳು ವಾರುಣಿ ಅಂತ ಹೇಳ್ತಾರೆ ಆಕೆಯ ಕಟಾಕ್ಷವು ಅಸುರರ ಮೇಲೆಯೇ ವಿಶೇಷವಾಗಿ ಬಿದ್ದಿತ್ತು ಆದರೆ ಉತ್ತಮ ವಸ್ತುಗಳನ್ನು ಹಂಚಿಕೊಳ್ಳುವ ಭರದಲ್ಲಿ ದೇವತೆಗಳು ಒಂದಿಷ್ಟು ಆಕೆಯ ಪ್ರಸಾದಕ್ಕೆ ಪಾತ್ರರಾದರೆಂದೇ ಹೇಳಬೇಕು ಕಟ್ಟ ಕಡೆಗೆ ಶ್ರೀ ಮಹಾಲಕ್ಷ್ಮಿಯು ಸಮುದ್ರದಿಂದ ಹೊರಕ್ಕೆ ಬಂದು ಎಲ್ಲರಿಗೂ ದರ್ಶನ ಕೊಟ್ಟ ಕಾಲದಲ್ಲಿ ಯಾರ್ಯಾರ ಮನಸ್ಸು ಶುದ್ಧ ಸತ್ವಮಯವಾಗಿಯೇ ಇದ್ದೀತೋ ಇದ್ದಿತಿತೋ ಯಾರ್ಯಾರು ಓಹಾವಿಷ್ಟರಾಗಿ ಆ ಮಧಿರಾದೇವಿ ಅನುಗ್ರಹವೂ ಅವಶ್ಯವೆಂದು ಭಾವಿಸಿದರೋ ಹೇಗೆ ಹೇಳುವುದು ಇದು ಹೇಗಾದರೂ ಇರಲಿ ಯಾರಿಗೆ ಶ್ರೀ ಮಹಾಲಕ್ಷ್ಮಿಯಲ್ಲಿ ಶುದ್ಧ ಸತ್ವಪ್ರಧಾನವಾದ ಭಕ್ತಿಯೇ ಉಂಟಾಯಿತೋ ಅವರಿಗೆ ದಾನ ದಮ ಅಥವಾ ಇಂದ್ರಿಯ ನಿಗ್ರಹ ಅಧ್ಯಯನ ತಪಸ್ಸು ಹಿಂ ಅಹಿಂಸೆ ತ್ಯಾಗ ಶಾಂತಿ ಜ್ಞಾನ ಮುಂತಾದ ಉತ್ತಮ ಗುಣಗಳಲ್ಲಿ ಮನಸು ಬೀಳುವಂತಾಗಿ ಆ ಮಹಾದೇವಿಯ ಪರಮಾನುಗ್ರಹವಾಯಿತು ಹಾಗಾಗಿ ಮಹಾಲಕ್ಷ್ಮಿ ಅಂತೇಳಿದರೆ ಕೇವಲ ಹಣ ಅಂತೇಳಿ ತಿಳ್ಕೊಳ್ಬಾರ್ದು ಈ ಎಲ್ಲ ಗುಣಗಳು ಸತ್ವ ಗುಣಗಳು ಮಹಾಲಕ್ಷ್ಮಿಯಲ್ಲಿವೆ ಮಹಾಲಕ್ಷ್ಮಿ ಕೊಡ್ತಾಳೆ ಅವಳನ್ನು ಪ್ರಸನ್ನಗೊಳಿಸಿದರೆ ದಾನ ದಮ ಅಂದರೆ ಇಂದಿರ ಅಧ್ಯಯನ ತಪಸ್ಸು ಅಹಿಂಸೆ ತ್ಯಾಗ ಶಾಂತಿ ಜ್ಞಾನ ಮುಂತಾದ ಉತ್ತಮ ಗುಣಗಳು ಇವುಗಳಲ್ಲಿ ಮನಸ್ಸು ಬೀಳುವಂತಾಗಿ ಆ ಮಹಾದೇವಿಯ ಪರಮಾನುಗ್ರಹವಾಯಿತು ಮತ್ತು ಯಾರು ಆಕೆಯಿಂದ ವಿಮುಖರಾಗಿ ಕೇವಲ ಮಧಿರಾದೇವಿಯ ಪ್ರಸಾದವನ್ನೇ ಸ್ವೀಕರಿಸಿದರು ಅವರಿಗೆ ದಂಭ ದರ್ಪ ಅಭಿಮಾನ ಕ್ರೋಧ ಮುಂತಾದವುಗಳ ಸಂಬಂಧವಾಯಿತು ಆಸುರಿ ಗುಣಗಳು ದೈವೀ ಸಂಪತ್ತು ಆಸುರಿ ಸಂಪತ್ತು ಅಂತ ಭಗವದ್ಗೀತೆಯಲ್ಲಿ ಕೂಡ ಬರ್ತದೆ ಇವೆರಡೂ ಪಂಗಡಗಳಲ್ಲಿ ಇಂಥ ಒಂದಕ್ಕೆ ಸೇರಿದವರು ಎಂದು ಖಂಡಿತವಾಗ ನಿಶ್ಚಯ ಮಾಡುವುದಕ್ಕೆ ಯಾರ ಮನಸ್ಸು ಒಳಪಡದ್ದಾಯಿತೋ ಅವರು ತಮ್ಮ ಸ್ವಭಾವದಲ್ಲಿ ಇವರಿಬ್ಬರಿಗೂ ಮಧ್ಯವರ್ತಿಗಳಾದರು ಮನುಷ್ಯರು ಉದಾಹರಣೆಗೆ ಇವರು ಎರಡೂ ಸಂಪತ್ತುಗಳುಳ್ಳವರು ಅಸುರರು ರಾಕ್ಷಸರು ಆಸುರಿ ಸಂಪತ್ತುಗಳು ಮಾತ್ರ ಹೆಚ್ಚು ದೇ ದೇವತೆಗಳಿಗೆ ಸಂಪತ್ತು ಮಾತ್ರ ಹೆಚ್ಚಾಗಿರ್ತದೆ ಆದರೆ ಇವೆರಡೂ ಮಿಶ್ರವಾಗಿ ಸಮಸಮವಾಗಿರ್ತಕ್ಕಂಥವರೇ ಮನುಷ್ಯ ಜನ್ಮದಲ್ಲಿ ಹುಟ್ಟುತ್ತಾರೆ ಲೋಕದಲ್ಲಿ ಒಳ್ಳೊಳ್ಳೆಯ ಸಾಧನ ಸಂಪತ್ತುಗಳು ಪದವಿಗಳು ಫಲಗಳು ದೊರೆತಿರುವಾಗ ಮನಸ್ಸು ಕ್ಷೋಭಿತವಾಗದೆ ಕ್ಷುಭಿತವಾಗದೇ ಇರುವಂಥ ಧೀರರು ವಿರಳುವಷ್ಟೇ ಎಲ್ಲರೂ ಕೂಡ ಕ್ಷೋಭೆಗೊಳಗಾಗ್ತಾರೆ ಒಳ್ಳೊಳ್ಳೆ ಸಾಧನ ಸಂಪತ್ತುಗಳು ಪದವಿಗಳು ಫಲಗಳು ದೊರೆತಾಗ ಮನಸ್ಸು ವಿಕಲ್ಪಕ್ಕೊಳಗಾಗ್ತದೆ ಈ ರೀತಿಯಲ್ಲಿ ಎಲ್ಲರ ಮನಸ್ಸು ಅಲ್ಪಸ್ವಲ್ಪವಾದರೂ ತೊಳಮಳಗೊಂಡಿದ್ದ ಆ ಸಮಯದಲ್ಲಿ ಒಂದು ಅದ್ಭುತವು ನಡೆಯಿತು ಸಮುದ್ರದ ಮೇಲೆ ಏನೋ ಒಂದು ಹೊಗೆಯಾದಂತೆ ತೋರಿಕೊಂಡು ಸ್ವಲ್ಪದರಲ್ಲಿ ಒಂದು ಕರಿಯ ಮೋಡ ಆವರಿಸಿಕೊಂಡಿತು ಅಷ್ಟರಲ್ಲಿ ಒಂದು ಬಿರುಗಾಳಿಯದ್ದು ಸುಂಟರ ಗಾಳಿಯಾಗಿ ಪರಿಣಮಿಸಿತು ಆ ಗಾಳಿಯು ಭರ್ರೆಂದು ತಿರುಗುತ್ತಿರಲು ಇದೇನೆಂದು ಎಲ್ಲರೂ ಚಮಕಿತರಾಗಿ ನೋಡುವಷ್ಟರಲ್ಲಿ ನಾಲ್ಕು ದಿಕ್ಕಿನಿಂದಲೂ ಸಮುದ್ರದಲ್ಲಿ ಮೀನು ಮೊಸಳೆ ಆಮೆ ಏಡಿ ತಿಮಿ ತಿಮಿಂಗಿಲ್ಲ ಮುಂತಾದವು ಸಂಭ್ರಾಂತವಾಗಿ ಚದುರುತ್ತಲು ಮತ್ತೆ ಸೇರುತ್ತಲು ಬೆದರಿ ಬೆಂಡಾಗಿ ಕ್ಷಣಾರ್ಧರು ಸತ್ತು ಮೈಯನ್ನು ಮೇಲುಮಾಡಿಕೊಂಡು ತೆರುವುದಕ್ಕೆ ಆರಂಭಿಸಿದವು ಆ ನೋಡುತ್ತಿದ್ದ ದೇವಾಸುರರ ಮೈಗೆ ಬೆಚ್ಚಗಿರುವ ಗಾಳಿಯು ಸೋಕಿದಂತಾಯಿತು ಹೀಗೆ ಸುತ್ತಲೂ ಏಕೆ ಕಾವು ಏರಿದಂತಾಯಿತೆಂದು ಯೋಚಿಸುವುದರೊಳಗಾಗಿ ಬೆಟ್ಟದ ಮೇಲ್ಗಡೆಯಿಂದ ಹಕ್ಕಿಗಳು ಪ್ರಾಣಿಗಳು ರೆಕ್ಕೆಗಳನ್ನು ಕೈ ಕಾರುಗಳನ್ನು ಮುರಿದುಕೊಂಡು ಬಿದ್ದವು ಮೇಲೆ ನೋಡುವಲ್ಲಿ ಬಳ್ಳಿಗಳು ಸುರುಟಿಕೊಂಡಿದ್ದವು ಗಿಡಗಳ ಚಿಗುರುಗಳು ಹೂವುಗಳು ಬಾಡಿ ಚಿಕ್ಕ ಉದುರಿದ್ದವು ಎಷ್ಟೋ ಗಿಡಗಳು ಒಣಗಿದ್ದವು ಮತ್ತು ಕೆಲವು ಅರ್ಧಾರ್ಧವಾಗಿ ಸೀದಿದ್ದವು ಇದೆಲ್ಲ ಹೇಗೆ ಸಂಭವಿಸಿದ್ದು ಯಾರಿಗೂ ಹೇ ಕೂಡಲೇ ಗೊತ್ತಾಗಲಿಲ್ಲವಾದರೂ ಇವರನ್ನು ಈ ವಿಷಯದ ವಿಸ್ಮಯವು ಕೊನೆಯವರೆಗೂ ಆವರಿಸಲಿಲ್ಲ ಏಕೆಂದರೆ ಬಲು ಬೇಗನೆ ಎಲ್ಲರಿಗೂ ಉಬ್ಬಸವಾಯಿತು ಮೈಗೆ ಬಿಸಿಲು ಬೆಂಕಿಯನ್ನು ಹತ್ತಿಸಿದಂತೆಯೂ ತಾಪವಾಯಿತು ಸ್ವಲ್ಪದಲ್ಲಿ ಕೈಕಾಲು ಕಣ್ಣು ಕಿವಿ ಮೂಗು ಬಾಯಿ ಎಲ್ಲ ಒಂದು ವಿಲಕ್ಷಣವಾದ ಉರಿಯಿಂದ ಬಾಧೆ ಪಡುವುದಕ್ಕೆ ಆರಂಭವಾಯಿತು ಕೊನೆಗೆ ಹೊಟ್ಟೆಯ ಒಳಗಡೆಯೂ ತಡೆಯಲಾರದಂತಹ ತಡಮಳ ಸಂಕಟ ಕೆಲವರಿಗೆ ತೇಲುಗಣ್ಣು ಮೇಲುಗಣ್ಣು ಮತ್ತು ಕೆಲವರಿಗೆ ಹೊಟ್ಟೆಗೆ ಬೋಸ ಕೆಲವರಿಗೆ ತಲೆ ಆಗಿ ಅವರೆಲ್ಲ ಅನೇಕರು ಭೂತಾದಿಗಳ ಆವೇಶ ಬಂದವರಂತೆ ಕಾಣ್ತಾ ಏನೂ ತೋಚದೇ ಇದ್ದ ಬೃಹಸ್ಪತಿಗೆ ಒಂದು ಯೋಚನೆ ಹೊಳೆಯಿತು ತಾವು ಕಡೆಯುತ್ತಿದ್ದ ಸಮುದ್ರದಲ್ಲಿ ಅಗೋಚರವಾದ ಒಂದು ಬಗೆ ವಿಷಯ ವಿಷವೇನಾದರೂ ಇದ್ದಿರಬಹುದೇ ಎಂಬ ಸಂಶಯವು ಅವನನ್ನು ಹಿಡಿದುಕೊಂಡಿತ್ತು ಬೃಹಸ್ಪತಿಯನ್ನು ಆತ ಕೂಡಲೇ ತನ್ನ ಯೋಚನೆಯನ್ನು ಮಿಕ್ಕವರಿಗೆ ಹೇಳಿದ ಯಾಕೆ ಬೃಹಸ್ಪತಿ ದೇವತೆಗಳ ಬುದ್ಧಿ ದೇವತೆಗಳಿಗೆ ಬುದ್ಧಿಯ ಸ್ಥಾನದಲ್ಲಿರುವಂಥವು ಬೃಹಸ್ಪತಿ ದೇವಗುರು ಆತನು ಕೂಡಲೇ ತನ್ನ ಯೋಚನೆಯನ್ನು ಮಿಕ್ಕವರಿಗೆ ಹೇಳಿದ ಎಲ್ಲರಿಗೂ ಇದೇ ಸರಿ ಎಂದು ನಿಶ್ಚಯವಾಯಿತು ಏನೇನೋ ಶುಭ ಸೂ ಸೂಚನೆಗಳು ಹಾಗೆ ತೋರಿದವು ಹೀಗೆ ತೋರಿದವು ಎಂದು ವರ್ಣನೆ ಮಾಡಿದ ಪುರಾಣಕಾರರು ಮಾಡಿದ ಕೆಲಸವು ಮಂಗನ್ನತ್ತಾಯಿತು ಎಂಬಂತೆ ನಡುವೆ ವಿಷದ ಉತ್ಪತ್ತಿಯನ್ನು ಏಕೆ ತಂದರಿಂದ ನಿಮಗೆ ನಿಮ್ಮಲ್ಲಿಗೆ ಕೆಲವರಿಗೆ ಅನಿಸಿರುವುದಲ್ವೇ ನಿಜ ಮೊದ ಮೊದಲು ಹಾಗೆಯೇ ತೋರುತ್ತದೆ ಆದರೆ ಇದು ಲೋಕಸಿದ್ಧವಾದ ಅನುಭವವಲ್ಲದೆ ಮತ್ತೇನು ಮೊದಲು ಮನುಷ್ಯನು ಹಸಿವು ನೀರಡಿಕೆಗಳು ಆಗುವುದ ಆರುವುದಕ್ಕೂ ತನ್ನ ಇಂದ್ರಿಯಳಿಗೆ ಹೆಸರವಿಲ್ಲದೆ ಸಾಧಾರಣವಾದ ಸುಖವು ದೊರೆಯುವುದಕ್ಕೂ ಏನು ಮಾಡಿದರಾದೀತಿ ಎಂದು ಹವಣಿಸುತ್ತಾ ಇರ್ತಾನೆ ಹಸಿವು ಬಾಯಾರಿಕೆ ಆಗದಂತೆ ಇಂದ್ರಿಯಗಳಿಗೆ ಬೇಸರವಿಲ್ಲದ ಸುಖ ದೊರೆಯುವಂತೆ ಏನು ಮಾಡಿದರಾಗುವುದು ಅಂತ ಹವಣಿಸ್ತಾ ಇರ್ತಾನೆ ಇದಕ್ಕಿಂತ ಹೆಚ್ಚಿನ ದೇನು ಅವನಿಗೆ ಬೇಕಿರುವುದಿಲ್ಲ ಅಂದರೆ ಸಿದ್ಧಿ ಬೇಕಿರ್ತದೆ ಆತನಿಗೆ ಹಸಿವು ಬಾಯಿಕೆ ಆಗಬಾರ್ದು ಇಂದ್ರಿಯಗಳು ಸುಖವಾಗಿರಬೇಕು ಅಂತಹದ್ದೊಂದು ಸಿದ್ಧಿ ಇಂತಹ ಅವನ ಸ್ವಾಭಾವಿಕವಾದ ಇಚ್ಛೆಯು ನೆರವೇರದೆಂದು ಅನವಧಿಕ ಕೃಪಾಸಿಂಧುವಾದ ಭಗವಂತನು ಈ ಪ್ರಪಂಚದಲ್ಲಿ ಪರಸ್ಪರ ಸಹಾಯದಿಂದಲೂ ಸಹಾನುಭೂತಿಯಿಂದಲೂ ಯಾರು ಏನು ಬಯಸಿದರೂ ಸಿಕ್ಕಲ್ಲಿ ಅಂತೇಳಿ ಹರಸಿಯೂ ಇದ್ದಾನೆ ಆದರೆ ಬರೀ ಹಾಲುಗರವೇ ಸೇರದಿದ್ದರೆ ತುಸು ಸಕ್ಕರೆ ಬೆರೆಸಿಕೊಳ್ಳಿ ಎಂದು ವೈದ್ಯರು ಹೇಳಿದ ಮಾತ್ರದಿಂದ ಮನೆಯ ಹುಡುಗರು ಮಕ್ಕಳಿಗೆ ಕೂಡ ವಂಚನೆ ಮಾಡಿ ಸಿಕ್ಕು ಲಡ್ಡು ಮಿಠಾಯಿಗಳನ್ನು ತಿಂದು ಅಪತ್ಯ ಮಾಡಿ ವೈದ್ಯರಿಗೂ ವಾಸಿ ಮಾಡೋದಕ್ಕಾಗದ ಹೊಸ ರೋಗವನ್ನು ತಂದಿಟ್ಟುಕೊಳ್ಳುವ ಅವಿವೇಕಿಯಾಗ ರೋಗಿಯಂತೆ ಇದೇ ಮನುಷ್ಯನು ತನ್ನ ಇಚ್ಛೆಯು ಸ್ವಲ್ಪ ನೆರವೇರುತ್ತಲು ಕಾಮಕ್ರೋಧಾದಿಗಳಿಗೆ ಪರವಶನಾಗಿ ಲೋಕದಲ್ಲಿರುವ ಉತ್ತಮ ವಸ್ತುಗಳೆಲ್ಲ ತನಗೇ ಆಗಬೇಕು ತಾನು ಸುಖವನ್ನು ಅನುಭವಿಸುತ್ತಿರುವಾಗ ಇತರರು ದುಃಖವನ್ನು ಅನುಭವಿಸುತ್ತಲೂ ಇರಬೇಕು ಅಂತೇಳಿ ಬಯಸ್ತಾನೆ ಆದರೆ ಇದು ಸ್ವಭಾವ ವಿರುದ್ಧವಾದದ್ದು ದೈವ ನಿಯಮ ವಿರುದ್ಧವಾದದ್ದು ಪರಸ್ಪರ ಮತ್ತೊಬ್ಬರ ಅನುವನ್ನು ನೋಡದೆ ತನಗೆ ಸುಖವು ದೊರಕಬಾರದು ಪರಸ್ಪರ ಸಹಾನುಭೂತಿಯಿಂದಲೇ ಸುಖವು ದೊರಕಬೇಕು ಎಂಬುದು ಭಗವಂತನ ಕಟ್ಟಳೆ ಹೀಗಿರುವಲ್ಲಿ ಕಲ್ಪವೃಕ್ಷ ಕಾಮಧೇನು ಚಿಂತಾಮಣಿ ಚಂದ್ರ ಲಕ್ಷ್ಮೀ ಮುಂತಾದದ್ದೆಲ್ಲ ನಮ್ಮಲ್ಲಿ ಒಬ್ಬೊಬ್ಬರಿಗೇ ಆಗಬೇಕು ಮತ್ತೊಬ್ಬರಿಗೆ ಗೋಜು ಇರಕೂಡದು ಎಂಬ ಸಂಕಲ್ಪವು ದೇವಾಸುರರಿಗೆ ಹುಟ್ಟಿದ ಕಾಲದಲ್ಲಿ ಸಮುದ್ರದಲ್ಲಿ ವಿಷವಲ್ಲದೆ ಮತ್ತೇನು ಹುಟ್ಟಿತು ಅಂದರೆ ಇವರೆಲ್ಲ ಆ ವಸ್ತುಗಳನ್ನು ತಮಗಬೇಕು ತಮಗಬೇಕು ಅಂತ ಅಂದ್ಕೊಂಡ್ರು ಇನ್ನೊಬ್ಬರಿಗೆ ಸಿಗಬಾರದು ಅಂತೇಳಿ ಹಾಗಾಗಿ ಅಲ್ಲಿ ವಿಷ ಹುಟ್ಟಿತು ಈ ಪ್ರಪಂಚವೇ ಕಾಮಧೇನು ನಮ್ಮ ಮನಸ್ಸೇ ಕಲ್ಪವೃಕ್ಷ ಮನೋವೃತ್ತಿಗಳೇ ಚಿಂತಾಮಣಿಗಳು ಮನಃಪ್ರಸಾದವೇ ಚಂದ್ರನು ಸರ್ವರಲ್ಲಿಯೂ ಸುಖವನ್ನುಂಟು ಮಾಡುವ ಮನಃ ಕಮಲದ ಅರಳುವಿಕೆಯಲ್ಲಿ ಕಾಣಬರುವ ಶುಭ ಶ್ರೀ ಮಹಾಲಕ್ಷ್ಮಿಯು ಈ ರೀತಿಯಲ್ಲಿ ಸಂಸಾರ ಸಾಗರವನ್ನು ಸರಿಯಾಗಿ ಕಡಿದಾಗ ಉತ್ತಮ ಉತ್ತಮವಾದ ಪದಾರ್ಥಗಳು ಉತ್ಪನ್ನವಾಗ್ತವೆ ಆದರೆ ಇವುಗಳ ಬೆಲೆಯನ್ನು ನಾವು ಸರಿಯಾಗಿ ಅರಿತುಕೊಳ್ಳುತ್ತಿರುವಾಗ ಇದೇ ಪ್ರಪಂಚದಲ್ಲಿ ಪರಸ್ಪರ ದ್ವೇಷವು ಹಗೆತನವು ಸಿಟ್ಟು ಹಸಿವು ಕ್ಷಾಮವು ಡಾಮರವು ಕಳವು ಜಗಳವು ಹೊಡೆದಾಟವು ಹಿಂಸೆಯು ಗೋಳು ಕರೆಯು ಕಂಡುಕೊಳ್ಳುತ್ತವೆ ಇದೇ ಹಾಲಹ ಎಂಬ ಮಾರ್ಪಾಡುಗಳು ಇರಲಿ ಕಥೆಯನ್ನು ಸಾಗಿಸೋಣ ಹೀಗೆ ವಿಷದ ಗಾಳಿಯು ಸೋಂಕು ಬೇಗಯು ಉರಿಯು ಮೇಲಿನ ಮೇಲೆ ಎಲ್ಲರನ್ನು ವ್ಯಾಪಿಸುತ್ತಿರಲು ದೇವಾಸುರರು ದಿಕ್ಕಿಟ್ಟು ಓಡುವವರಾದರು ಲೋಕವೆಲ್ಲ ನಿಶ್ಚೇಷ್ಟಿತವಾಯಿತು ಚೇಷ್ಟೆ ಇಲ್ಲದ್ದಾಯಿತು ನಿಷ್ಕ್ರಿಯವಾಯಿತು ಜಡವಾಯಿತು ಎಲ್ಲೆಲ್ಲಿ ಹೋದರೂ ಅಲ್ಲಲ್ಲಿ ಆವರಿಸಿಕೊಂಡು ಬರುತ್ತಿರುವ ವಿಷದ ಹೊಗೆಯ ವೇಗವನ್ನು ಸಹಿಸಲಾರದೆ ಕುಯ್ಯೋ ಮರಿಯೋ ಎಂಬ ಇಂದು ಕೋಳ್ಳಿಡುತ್ತಾ ದೇವಾಸುರ ಗಣಗಳು ಕೊನೆಗೆ ಮುಂದ ಕಾಣದೆ ಸರ್ವಸಂಹಾರ ಕಾಲದಲ್ಲಿಯೂ ತನ್ನ ಮನಸ್ಸಿನ ಸಮಾಧಾನವನ್ನು ಒಂದೇ ಸಮತೆಯಲ್ಲಿ ಇಟ್ಟುಕೊಂಡಿರುವ ಮಹಾಕಾರುಣಿಕನಾದ ಪರಶಿವನೇ ಈ ಸಮಯದಲ್ಲಿ ತಮಗೆಲ್ಲ ಗತಿಯನ್ನು ನಿಶ್ಚಯಿಸಿ ಆತನನ್ನು ಈ ರೀತಿಯಲ್ಲಿ ಸ್ತೋತ್ರ ಮಾಡುವುದಕ್ಕೆ ಪ್ರಾರಂಭಿಸಿದರು ದೇವದೇವನೇ ಮಹಾದೇವನೇ ಸರ್ವಭೂತಾತ್ಮಸ್ವರೂಪನೇ ಸಕಲ ಭೂತ ರಕ್ಷಕನೇ ನಿನಗೆ ಶರಣು ಬಂದಿದ್ದೇವೆ ಮೂರು ಲೋಕಗಳನ್ನು ಸುಟ್ಟುರು ಈ ಮಹಾ ಭಯದಿಂದ ನಮ್ಮನ್ನು ರಕ್ಷಿಸುತ್ತಂದೆ ಈ ಸರ್ವ ಜಗತ್ತಿಗೂ ಬಂಧ ಮೋಕ್ಷಗಳಿಗೂ ಕಾರಣನಾದವನು ನೀನೊಬ್ಬನೇ ಅಲ್ಲವೇ ಆದ್ದರಿಂದ ಪ್ರಪನ್ನರಾದವರ ಶರಣಾದವರ ಸಂಕಟವನ್ನು ಅವಶ್ಯವಾಗಿ ನೀನು ನೀಗುವೆ ಎಂದು ತಿಳಿದಿರುವ ಜಾಣರು ನಿನ್ನನ್ನನ್ನೇ ಅರ್ಚಿಸ್ತಾರೆ ಸತ್ವರಜಸ್ತಮೋಮಯವಾದ ನಿಜಶಕ್ತಿಯಿಂದ ಸರ್ಗಸ್ಥಿತಿ ಲಯಗಳನ್ನು ಮಾಡುವವನಾಗಿ ಬ್ರಹ್ಮ ವಿಷ್ಣು ಶಿವ ಎಂಬ ಹೆಸರುಗಳನ್ನು ನೀನು ಧರಿಸುತ್ತಿರುವೆಯಾದರೂ ನೀನು ಯಾವಾಗಲೂ ಸ್ವಯಂ ಪ್ರಕಾಶವೇ ಆಗಿರುವುದಾಗಿಯೂ ಸದಸದ್ರೂಪವಾದ ಪ್ರಪಂಚಕ್ಕೆಲ್ಲ ಪರಬ್ರಹ್ಮವೇ ಆಗಿರುವೆ ನಾನಾ ಶಕ್ತಿಗಳೊಡನೆ ತೋರಿಕೊಳ್ಳುತ್ತಿರುವ ಜಗದೀಶ್ವರನಾದ ಪರಮೇಶ್ವರನೇ ನೀನು ವೇದಕ್ಕೆಲ್ಲ ಕಾರಣನಾಗಿಯೂ ವೇದ ಪ್ರಮಾಣ ಗೋಚರನಾಗಿಯೂ ಜಗದಾದಿಯಾಗಿಯೂ ಇರುವ ಪರಮಾತ್ಮೆಯೇ ನೀನು ಇಂದ್ರಿಯ ರೂಪವಾಗಿಯೂ ಪ್ರಾಣರೂಪವಾಗಿಯೂ ದ್ರವ್ಯ ರೂಪವಾಗಿಯೂ ಗುಣರೂಪವಾಗಿಯೂ ನೀನು ತೋರಿಕೊಳ್ಳುತ್ತಾ ಇರುವೆ ಕಾಲ ಕ್ರತು ಸತ್ಯ ಋತು ಧರ್ಮ ಇವುಗಳು ತ್ರಿಗುಣಾತ್ಮಕವಾದ ಮಾಯೆಯು ನಿನ್ನ ಆಧಾರದಿಂದಲೇ ನಿಂತಿರುವವು ಅಖಿಲ ದೇವತಾ ಸ್ವರೂಪನೇ ಅಗ್ನಿಯೇ ನಿನ್ನ ಮುಖವಾಗಿರುವುದು ಭೂಮಿಯು ನಿನ್ನ ಪಾದ ಕಾಲವೇ ನಿನ್ನ ಸಂಚರಣವು ದಿಕ್ಕುಗಳು ಕಿವಿಗಳು ವರುಣನೇ ನಾಲಗೆಯು ಆಕಾಶವೇ ಹೊಕ್ಕಳು ವಾಯುವೆ ಉಸಿರು ಸೂರ್ಯನೇ ಕಣ್ಣು ನೀರೇ ರೇತಸ್ಸು ಸಮುದ್ರವೇ ನಿನ್ನ ಕುಕ್ಷಿಯು ಗಿರಿಗಳೇ ನಿನ್ನ ಎಲುಬುಗಳು ಗಿಡ ಮರಗಳೇ ನಿನ್ನ ಕೂದಲುಗಳು ಅಂತರಿಕ್ಷವೇ ಶಿರಸ್ಸು ಚಂದ್ರನೇ ಮನಸ್ಸು ಚಂದ್ರಮಾ ಮನಸ್ಸೋ ಜಾತಃ ಅಂತ ಹೇಳಿ ಬರ್ತದೆ ಛಂದಸ್ಸುಗಳೇ ನಿನ್ನ ಶರೀರದಲ್ಲಿರುವ ಏಳು ಧಾತುಗಳು ಧರ್ಮವೆಲ್ಲ ನಿನ್ನ ಹೃದಯವು ಪಂಚೋಪನಿಷತ್ತುಗಳೇ ನಿನ್ನ ಮುಖಗಳು ಶಿವನೆಂಬ ಹೆಸರುಗಳು ಸ್ವಯಂ ಪ್ರಕಾಶವಾದ ತತ್ವವೆಯೇ ನಿನ್ನ ನಿಜವಾದ ಇರುವಿಕೆಯು ಬ್ರಹ್ಮಾದಿಗಳಿಗೂ ಅಗೋಚರವಾದ ನಿನ್ನ ಆ ಸ್ವರೂಪವನ್ನು ಈ ಬ್ರಹ್ಮಾಂಡದಲ್ಲಿ ಸೃಷ್ಟವಾಗಿರುವ ನಮ್ಮಂಥ ಪ್ರಾಣಿಗಳು ಇದ್ದಂತೆ ಅರಿಯುವ ಮಾತು ಹಾಗಿರಲಿ ಹೊರಗೆ ವ್ಯಕ್ತವಾಗಿ ಗೋಚರವಾಗಿರುವ ನಿನ್ನ ಮಹಾಶಕ್ತಿಯ ಅಂಶವನ್ನು ಕೂಡ ನಾವು ಸರಿಯಾಗಿ ತಿಳಿಯಲಾರೆವು ಆದರೆ ನಾವು ಇಷ್ಟು ಮಾತ್ರ ಪರಮಾರ್ಥವಾಗಿ ಅವ್ಯಕ್ತಕ್ಕಿಂತಲೂ ಅವ್ಯಕ್ತನಾಗಿರುವ ಅವ್ಯಕ್ತಕ್ಕಿಂತಲೂ ಅವ್ಯಕ್ತನಾಗಿರುವ ನೀನು ಪರಾತ್ ಪರನಾಗಿ ಜಗದ್ ಹಿತಾರ್ಥವಾಗಿ ವ್ಯಕ್ತರೂಪನಾಗಿರುವೆ ಜಗತ್ತಿನ ಹಿತಕ್ಕಾಗಿ ವ್ಯಕ್ತರೂಪನಾಗಿರುವೆ ಎಂಬುದು ನಿಶ್ಚಯವು ಎಲೆ ಮೃಡನೆ ಜಗದ್ರಕ್ಷಕನೇ ಜಗದ್ರಕ್ಷಣೆಗೋಸ್ಕರ ನಿನ್ನ ಕರ್ಮವನ್ನೆಲ್ಲ ನಿನ್ನ ಕರ್ಮವೆಲ್ಲ ತೋರಿಕೊಳ್ಳುವುದಾದ್ದರಿಂದ ನಿನ್ನನ್ನು ಬಿಟ್ಟು ನಾವು ಮತ್ತೊಬ್ಬರನ್ನು ಕಾಣೆವು ನಿನ್ನೇ ಈಗ ಶರಣು ಹೊಕ್ಕಿದ್ದೇವೆ ಶಿವಶಿವ ರಕ್ಷಿಸು ರಕ್ಷಿಸು ನೀನು ಸಂರಕ್ಷಿಸಬೇಕು ಅಂಥೇಳಿ ಈ ಜಗತ್ತಿನ ಕಷ್ಟವನ್ನು ಕಂಡು ಎಲ್ಲರೂ ಪ್ರಾರ್ಥನೆ ಮಾಡಿದರು ದೇವತೆಗಳು ಹಸರರು ಯಾವುದೇ ಮಹಾವ್ಯಾಧಿಯಾಗಲಿ ಏನಾಗಿದೆ ಅಂತ ಗೊತ್ತಾಗ್ತಾ ಇಲ್ಲ ಲೋಕದಲ್ಲಿ ಅಲ್ಲೋಲ ಕಲ್ಲೋಲವಾಗಿದೆ ಆ ಭಗವಂತನೇ ಕಾಪಾಡಬೇಕು ಎಂಬುದಾಗಿ ಇದು ಏಳನೆಯ ತರಂಗ ಇನ್ನು ಎಂಟನೇ ತರಂಗ ಅಮೃತದ ಉತ್ಪತ್ತಿ ನಾಳೆ ದಿವಸ ನೋಡೋಣ ಹರಿರಾಮ ಶ್ರೀಶಂಕರ ಅರ್ಪಿತ ಓಂ ತತ್ಸತ್